ಹರಿ ಓರುಭ್ಯೋ ನಮಃ ಪರಮುರುಭ್ಯೋ ಶ್ರೀಮದಾನಂದೀರ್ಥಭವತ್ಪದಚಾರ್ಯ ಗುರುಭ್ಯೋ ಶ್ರೀವೇದವ್ಯಸ ನಮಃ ಭಾರತೀ ಸರಸ್ವತಿಲಕ್ಷ್ಮೀ ಮೂಲನಾರಾಯಣವಾಸುದೆ ಕೋತ ಮಮ್ಮ ಕಲ್ಯಾಣ ಹರಿಹ ಹಯಮುಖಾ ಗುರುಶ್ಚ ಮಧ್ವನಾಮೇ ವರದಸ್ತು ನಿರಂತರ ವರದ ವ್ಯಾಸ ಭೈಷಾ ಮಹಾರಾಷೇ ಹೃದಯ ಶುದ್ಧ ಸದ್ಗುರು ಸುಧೀಂದ್ರತೀರ್ಥಸ್ಮಿ ಮಹಾರಾಷ್ಟ ಕರೆದರೆ ಬರಬಾರೇ ಗುರು ಮರಾ ದರ ಬರಬಾರೇ ಗುರು ದರ ವರ ಮಂತ್ರಾಲಯ ಪೂರ ಮಂದಿರ ತವ ವರ ಮಂತ್ರಾಲಯ ಪೂರ ಮಂದಿರ ತವರ चरण सेवकनु करवा मुग दो मरे दर वर बार दे गुरुरा दर वर बार दे बर दे बर बार दे हरिदास सुस्वर सम्मेल दी हरिदास स्वर सं पर वशा दली बाुपूगी पर वशादली बात तेरे दुपूगी दर बार गए गुरु बरा कर दे पर बार दू पर पार दे, दे, दे। पूर पीत कमले तमले शलन दासाग्रेशर इस समय दिन दासाग्रह सर इस समय दि कर ಗುರು ಕರೆದರೆ ಬರಬಾರದೆ ದರ ಬರಬಾರೇ ಗುರು ಬಲಾ ಕರೆ ದರ ಬರಬಾರೇ ಬರಬಾರೇ ಬರಬಾರಾಘವೇಂದ್ರ ಗುರು ಸಾರ್ವಭೌಮ ಕ್ಞಾನದ ಜ್ಞಾನದ ಬೆಳಕಾಲಿ ಜ್ಞಾನಿ ಅಜ್ಞಾನ ತಮವನಿ ನಾಡು ಜ್ಞಾನದಿ ಅಜ್ಞಾನ ತಮವನಿ ನಾಡೋ ಜ್ಞಾನದ ಬೆಳಕರಿ ನೋಡು ದೇಹನಾನಂಬು ನರಕ ಅದರಿ ಜೀವನು ಬೆಳಕ ನಾನಾ ಮದ ಮುರಾಸುರ ಬಂಧಕ ನಾನಾ ಮುರಾಸುರ ಬಂಧಕ ಆಸೆ ಅಸುರ ಸಾರವು ಅನೇಕ ಆಸೆ ಅಸುರ ಸಾರವು ಅನೇಕ ಜಾನ ಬೆಳಕರಿ ನೋಡು ನಾನತಮಿ ಡಾಡು ಜ್ಞಾನದಿ ಜ್ಞಾನ ಹೃದಯ ವಿ ಹಣತೆ ಭಾವವೇ ತೈಲ ಹೃದಯ ವಿ ಹಣತೆ ಭಾವವೇ ತೈಲ ಅರಿವೆಂಬ ಅಗ್ನಿ ಸುಡು ಮದಲ್ಲ ಅರಿವೆಂಬ ಅನಿಯುಡು ಮದಲ್ಲ ಭಕ್ತಿ ಕನಿಸಲಿ ನಮಗೆಲ್ಲ ಭಕ್ತಿ ಕನಿಸಲಿ ನಮಗೆಲ್ಲ ಇವೆ ದೀಪಾವಳಿ ಸುಖ ನಮಗೆಲ್ಲ ಇದು ವೆ ದೀಪಾವಳಿ ಸುಖ ನಮಗೆ ಜ್ಞಾನದ ಬೆಳಗವಿ ನೋಡು ಜ್ಞಾನದಿ ಅಜ್ಞಾನನು ತಮವನಿರಾಡು ಜ್ಞಾನದ ಅಜ್ಞಾನನು ತಮವನಿರಾಡು ಜ್ಞಾನದ ಬೆಳಕಲಿ ನೋಡು ಬೆಳಕಲಿ ನೋಡು ಬೆಳಕರಿ ನೋ ಖಲ ಜಗತ್ಕಾರಣ ಸರ್ವತಂತ್ರ ಸ್ವತಂತ್ರ ಸರ್ವ ಶಬ್ದ ವಾಚ್ಯ ಸರ್ವೋತ್ತಮ ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀಲ್ಯಾದಿ ಅನಂತ ಕಲ್ಯಾಣ ಗುಣ ಪರಮಾತ್ಮನ ಸಂಬಂಧವಾದ ಜ್ಞಾನವೇ ಲೌಕಿಕರ ಅಜ್ಞಾನವೆಂಬ ತಮವನ್ನ ಕಳೆದು ಆ ಜೀವಸ್ವರೂಪ ಜ್ಞಾನವನ್ನ ಭಗವದನುಗ್ರಹದಿಂದ ತಾನೇ ಹೊಂದಿ ಆ ಮೂಲಕ ತನ್ನ ಉದ್ಧಾರ ಅಂತ ಜ್ಞಾನಿಗಳ ಅಭಿಮತ ಅದಕ್ಕಾಗಿ ನಮ್ಮೆಲ್ಲ ಹಬ್ಬ ಹುಣ್ಣಿಮೆಗಳು ಪರ್ವಕಾಲಗಳು ಕೂಡ ಪರಮಾತ್ಮನ ಉಪಾಸನೆಗಾಗಿ ಹೇಳಲ್ಪಟ್ಟಿವೆ ಈ ದೇಹವೇ ನಾನಕ್ಕಂಥ ಅಹಂಕಾರದಿಂದ ನಾನಾ ವಿಧವಾದ ಅಷ್ಟಮದಗಳ ಬಂಧನದಿಂದ ಸಹಸ್ರಾರು ಆಸುರಿ ಭಾವಗಳಿಂದ ಆ ಜ್ಞಾನದ ಬೆಳಕಿನಲ್ಲಿ ಪರಮಾತ್ಮನ ಕಾಣುವುದು ಸಾಧ್ಯವಾಗದೆ ಅಜ್ಞಾನದ ನರಕದಲ್ಲಿ ನಾವು ಬಿದ್ದಿರುತ್ತೇವೆ ಭಗವಂತನ ಸಂಬಂಧವಾಗಿರತಕ್ಕಂಥ ಜ್ಞಾನವನ್ನು ಹೊಂದಿ ಮಾಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಪರಮಾತ್ರ ಮಹಾತ್ಮ ಜ್ಞಾನಯುಕ್ತವಾದ ಸುದ್ರಡ ಸ್ನೇಹದಿಂದ ಭಗವಂತನನ್ನು ಪ್ರೀತಿಸಿ ಆ ಮೂಲಕ ಜೀವ ಅಜ್ಞಾನದ ಕ್ರಮವನ್ನು ಕಳ್ಕೊಳ್ಬೇಕಂತೆ ಅದನ್ನು ದೀಪಾವಳಿಯ ಅರ್ಥದಲ್ಲಿ ವಿವರಿಸುತ್ತಾರೆ ಹೃದಯ ವೆಹಣತೆ ಭಾವವೇ ತೈಲ ಅರಿವೆಂಬ ಅಗ್ನಿಯುಡು ಮದಗಳು ಕುಲಮದ ಧನಮದ ಶ್ರೀಮದ ಅಷ್ಟಮದ ಸುಡು ಭಕ್ತಿ ಭಕ್ತಿಶಾಲಿ ಹರಿ ಇದು ವ್ಯ ದೀಪಾವಳಿ ಸುಖ ಇದುವೆ ದೀಪಾವಳಿ ಸುಖ ನಮಗೆಲ್ಲೂ ಬೆಳಕಲಿ ನೋಡು ಜ್ಞಾನನೇ ಅಜ್ಞಾನ ತಮವನಿ ನಾಡು ಜ್ಞಾನದ ಬೆಳಕಲಿ ನೋಡು ಬೆಳಕಲಿ ನೋಡು ಬೆಳಕಲಿ ಭರವಂತರಯಾಮಿಯಾಗಿರತಕ್ಕಂಥ ಪರಮಾತ್ಮನನ್ನು ಪ್ರತಿಯೊಂದು ವಸ್ತುವನ್ನು ನಮ್ಮ ಅಧಿಷ್ಠಾನ ವಿಶೇಷವನ್ನು ಜ್ಞಾನ ಮೂಲಕ ತೊಳೆದುಕೋ ಇಂಥ ಶಾಸ್ತ್ರಜ್ಞಾನವೆಂದು ಉಂಟಾಗಬಹುದಾಗಿರತಕ್ಕಂತಹ ಭಗವತ್ ಸಂಬಂಧವಾದ ಸುದೃಢ ಸ್ನೇಹವೇ ನಿನ್ನ ಮುಕ್ತಿಗ ಕಾರಣೀಭೂತವಾಗುತ್ತದೆ ಆ ಜ್ಞಾನ ಪ್ರಾಪ್ತಿಯಾಗಿ ಅಜ್ಞಾನ ತಮವನ್ನು ಕಳೆಯುವ ಮಹಾನ್ ಸಂಕೇತವಾಗಿ ನಾವು ದೀಪಾವಳಿ ಇರತಕ್ಕಂಥ ಮಹಾಪರ್ವಕಾಲವನ್ನು ವೈಭವದಿಂದ ಆಚರಿಸ್ತಾ ಇದ್ದೇವೆ ಆಸುರೀ ಶಕ್ತಿಗಳು ಸುಟ್ಟು ದೈವೀ ಶಕ್ತಿಗುಂಟಾದಂತಹ ವಿಶೇಷವಾದಂತಹ ವಿಜಯ ಎಲ್ಲೆಡೆ ತಾನೇ ಬೆಳಕಿನ ರೂಪದಲ್ಲಿರತಕ್ಕಂಥ ಜ್ಯೋತಿಷಾಮಪಿ ತಜ್ಜ್ಯೋತಿ ಅಂತಹ ಪರಮಾತ್ಮನ ಸ್ವರೂಪವನ್ನು ಕಾಣುವ ಈ ದಿವ್ಯ ದೀಪಾವಳಿಯ ಮಹಿಮೆ ಮಹಾತ್ಮ ಯಾವುದುಂಟೋ ಅದು ನರಕಾಸುರನನ್ನು ವಧಿಸಿದಂತಹ ಪರಮಾತ್ಮನ ಮಂಗಲ ಚರಿತ್ರೆಯಿಂದ ಶ್ರವಣ ಮಾಡುವಂತೆ ಲಕ್ಷ್ಮೀರಮಣ ಗೋವಿಂದ ನಾರಾಯಣ ನರಕ ನಮರ್ತಿ ಸುತಲಿ ನಾರಿಯ ದ್ವಾರಾವತಿಗಾಗಮಿಸಿದ ದೆನಿಗೆ ಹರಿ ಿಗಾಗತಿಸಿದ ನೆನ ಹೀಗೆ ದೀಪ ಬೆಳಗಿದಲು ತಾವರ್ಷಿಸಿ ದೀಪ ಬೆಳಗಿದಲು ತಾವರ್ಷಿಸಿ ನಾರಾಯಣ ನರಕ ನರಕ ನರಕ ಪ್ರಾಗ ಜ್ಯೋತಿಷಪುರದ ರಾಜನಾದಂತಹ ದುರಾತ್ಮಭಮಾಸುರ ನರಕಾಸುರ इतने हिंसाद जग नज्जन साधने आतंक उंटा सुजीवी परमात्म प्रार्थने देव भौमासुर हिंस सहूद जग नास बिंस यताल जगनुमय जय जय जनार्दन जगव जग बोने तुम सच्चन प्रार्थनाता जग नुगे नर का बग बू सेताल ಯಜ್ಞಯಾಗಜಪತ ಮಹೋಮನೆ ಮಾದರಿ ತೊಡಗಿರತಕ್ಕಂಥ ಸಜ್ಜನರಿಗೆ ತಮ್ಮ ಉದ್ದಾರ ಮಾಡಿಕೊಳ್ಳಿಕ್ಕೆ ಆತಂಕವನ್ನು ದೊಡ್ಡಿದ ನಾನಾ ವಿಧವಾದ ಮದಗಳಿಂದ ಸಜ್ಜನರನ್ನು ಹಿಂಸಿಸ್ತಾ ಇರತಕ್ಕಂಥ ಈತನ ಹಿಂಸೆ ಸಹಿಸಲಾರದೆ ಸುಜೀವಿಗಳು ಆಗಾಧಾರ ನಾನು ಆ ದೇವತೆಗಳಿಂದೊಳಗೂಡಿ ಋಷಿ ಮುನಿಗಳೆಲ್ಲ ಪರಮಾತ್ಮನು ಪ್ರಾರ್ಥನೆ ಮಾಡ್ತಾರೆ ದ್ವಿಗುಣ ಮಾಿತು ಅಸುರ ಬಾಧೆಯು ಈ ಹಿಂಸೆ ಹೆಚ್ಚುತ್ತಾ ಇಡ್ತಾ ಇರುವಂತೆ ಅನೇಕಾನೇಕ ದೇಶಗಳನ್ನು ಸಂಗ್ರಹ ಮಾಡಿರತಕ್ಕಂಥ ನಿರಪರಾಧಿಗಳಾಗಿರತಕ್ಕಂಥ ಪರಮ ಸುಂದರಯಾರದ ತರುಣಿಯರನ್ನ ಹದಿನಾರು ಸಾವಿರ ತಂದು ಬಂಧಿಸಿ ಇಟ್ಟಿದ್ದಾನ ತನ್ನ ಯಾವ ಪರಮಣಿ ಪರ್ವತದಲ್ಲಿ ಆ ದುಃಖಿಗಳೆಲ್ಲ ನಿರಂತರ ಕೃಷ್ಣ ನಾರಾಯಣ ು ದುರಂತ ವೇದನೆಯನ್ನು ಅನುಭವಿಸುತ್ತಾ ಆ ಕನ್ಯಾಮಣಿಗಳು ಈ ಸೆರೆ ಬಿಡಿಸಬಹುದಾಗಿ ಕೃಷ್ಣನು ಪ್ರಾರ್ಥನೆ ಮಾಡ್ತಾ ಮಾತ್ರವಲ್ಲ ನರಕಾಸುರನ ಹಿಂಸೆ ಮಾನವ ಲೋಕಕ್ಕೆ ಮಾತ್ರವಲ್ಲ ದೇವಲೋಕಕ್ಕೂ ವ್ಯಾಪಿಸಿತು ಇಂದ್ರನನ್ನು ಗೆದ್ದು ಅದಿತಿ ದೇವಿಯ ಕುಂಡಲ ವರುಣನ ಛತ್ರವೇ ಮೊದಲಾಗಿರತಕ್ಕಂಥದ್ದನ್ನು ಅಪಹರಿಸಿ ತಂದು ತನ್ನಲ್ಲಿಟ್ಟುಕೊಂಡಿದ್ದಾನೆ ಮಣಿಪರ್ವತವೆಂಬ ದೇವರಾಜ್ಯವನ್ನು ಕೂಡ ಗೆದ್ದುಕೊಂಡಿದ್ದಾರೆ ಇಂದ್ರೇಣ ಹೃತಛತ್ರೇಣ ಹೃತಕುಂಡಲ ಬಂಧುನಾ ಹೃತಾಮಿ ಸ್ಥಾನ ಸ್ಥಾಪಿತೋ ಭೌಮಚೇಷ್ಟುಷ್ಟ ವರುಣನಕ್ಷತ್ರ ದೇವಮಾತೆ ಅದಿತಿಯ ಕುಂಡಲ ಮೇರುಪತ್ತುದ ಪಾತ್ರದ ಮೇಲಿರುವ ಮಣಿಪರ್ವತವನ್ನೇ ತಂದು ಇಟ್ಟುಕೊಂಡಿದ್ದ ಅಂತಂದರು ಜಗದೆಲ್ಲ ಹಾಹಾಕಾರ ಎಂದು ತಿಂದು ಹೋಯಿತು ಸಹಸ್ರಾರ ಭಕ್ತಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾರಾಯಣ ಎಂದೀ ಜಗತ್ತಿಗೆ ದೈತ್ಯ ಸಂಹಾರವಾಹಿತವಾದೀತಯ ಹೇ ಭಕ್ತ ಬತ್ಸಲ ಆಪದ ಬಾಂಧವ ಅನಾಥ ರಕ್ಷಕ ದೇವ ದೇವೂರಾಯ Devabhadda Deva Pandhu Hari Sadaya Devabhadda Pandhu ಬಾಧೆಯನ್ನು ನಮ್ಮನ್ನು ಯಾವಾಗ ಮುಕ್ತ ಮಾಡ್ತೀವಿ ಅಂದ್ರೆ ದಾನವಾಂತಕ ದಯಾನಿಧಿ ದಯವಾಗು ದಾನವಾಂತಕ ದಯಾನಿಧಿ ದಯವಾಗು ದೀನ ವತ್ಸಲ ಕೇಳಿ ದೈನದ ಕೋ ದೀನ ವತ್ಸಲ ದಿನ ಬಲ ಕೇಳು ದೈನ್ಯದ ಕೂಗು ಏನ ಹೇಳಲಿ ಯಮಗೆ ಇಲ್ಲ ಆಪ್ತರು ಯಾರು ಆಪ್ತ ಕಾಮ <raid> have come, proclaim, ಿ ಗಭಯ ಮಾನಿ ಕೊಡು ಮಾನಿಧಿ ಕೊಡು ಯಮಗಿ ಗಭಯ ದೇವತೆ ಯದೂರ ಸದಯ್ಯ ಯದೂರ ಯದುರ ಯದೂರ ಶಿವನಿಗಳನ್ನು ಸಂತೈಸಿ ಕರುಣಾನಿಧಿಯಾದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಂದ ಭಯಪಡಬೇಕಾದಿಳು ಕೊಂಚ ಕಾಲ ನಮಿದ ಕಾಯಬೇಕು ಈ ಭೌಮಾಸುರ ಅನ್ಯನಲ್ಲಸುರ ಯಾರು ಅನ್ನುವುದನ್ನು ನಿಮಗೆ ತಿಳಿಯಪಡಿಸುತ್ತೇನೆ ಪೂರ್ವದಲೀನಾ ಭೂವರಾ ಪೂರ್ವಿಯಿಂ ಪಡೆದಿಹೇನು ಈ ಪುತ್ರನ सानाथन वधिसुवेनु सुतमोह इन्निल्ला इन तोर्वनीतन सत्य भावे पीर्व्यनीतन मदवने श्रीहरी तनोर्व आशन बिड़े सोड़सिव ದೇವತೆಗಳೇ ನೀವು ಭಯಪಡಬೇಕಾಗಿರತಕ್ಕಂಥದ್ದಿಲ್ಲ ಹದಿನಾರು ಸಾವಿರ ಮಂದಿ ಕನ್ಯಾಮಣಿಗಳ ಬಂಧನವನ್ನು ನಾನೇ ಬಿಡಿಸುತ್ತೇನೆ ಹಿಂದೆ ನಾನು ಭೂವರಾಹ ಅವತಾರವನ್ನು ಕೈಕೊಂಡಾಗ ಭೂದೇವಿಯ ಸಂಪರ್ಕದಿಂದ ಪಡೆದಿರತಕ್ಕಂಥ ನನ್ನ ಪುತ್ರನ ಈ ಭೌಮಾಸುರ ನರಕಾಸುರ ಪುತ್ರ ಅನ್ನತಕ್ಕಂಥ ಮೋಹ ನನಗಿಲ್ಲ ಈ ದುಷ್ಟನನ್ನು ವಧಿಸಿ ಸತ್ಯಭಾವಿಯಿಂದೊಡಗೂಡಿ ಈತನ ಪ್ರಾಣವನ್ನು ಹೀರಿ ಲೋಕಕ್ಕೆ ಹಿತವನ್ನುಂಟು ಮಾಡುತ್ತೇನೆಂಬುದಾಗಿ ಪರಮಾತ್ಮ ತಿಳಿಯಪಡಿಸಿ ಒಂದು ನಿಮಿಷವೂ ತಳುವುದೇ भामगूड़ी श्रीहरी गरुड़्वज आ गुड़न हैगल मेले देवते घेदात गुण गान का पुष्पवृष्टि नड़ीत का भार्यो गरुड़ू प्राज्योतिषपुर या गिरी दुर्ग शस्त्र दुर्ग ಜಲ ಜ್ಞಾನಿಲ ದುರ್ಗಮಾಶಾಯುತೈರ್ ಘೋರೈಹಿ ದೃಢ ಸರ್ವತ ಆಪುತೂ ಆ ಪ್ರಾ ಜ್ಯೋತಿಷ ಪುರಕ್ಕೆ ಬರುತ್ತಾನೆ ದೇವತೆಗಳು ಸ್ತೋತ್ರ ಮಾಡ್ತಾ ಇದ್ದಾನೆ ಪರಮಾತ್ಮ ನಿನ್ನಿಂದಲೇ ನಮಗೆ ಜಯ ಪ್ರಾಪ್ತಿಯಾಗಬೇಕು ಈ ದುಷ್ಟನ ವಧಿಸಬೇಕು ಅನ್ನತಕ್ಕಂತ ಸ್ತೋತ್ರಗಳನ್ನು ಮಾಡ್ತಾ ಗುಣಗಾನ ಮಾಡುತ್ತಿರುವಾಗ ಆ ಪ್ರಜ್ಯೋತಿಷ ಪುರವನ್ನು ಪ್ರವೇಶ ಮಾಡ್ತಾನೆ ಪರಮಾತ್ಮ ಸಾಮಾನ್ಯರಿಗೆ ಹೊಗಲಸದಳ ಇದು ದುರ್ಗಮ ದುರ್ಗವು ಪೊಗಲಸದಳವು ನಿರ್ಗಮಿಸಲು ನಿಲುಕದ ಗೋಡೆಗಳು ಊರ್ಗಣ ನಟ್ಟಿಹ ದುರ್ಮಾರ್ಗಗಳು ಹೋರ್ಗರ ಯುತಿ ಹಕಂದಕ ಜಲವು ಮಾರ್ಗಗಳಲ್ಲಗ್ನಿಲಮಯವು ಸಿಡಿಯುವ ಸಿಡಿ ಮತ್ತಿನ ಕಡಿಗಳಿಗೆ ಹೊಣೆಗೆ ಸಿಹನು ಧೂರ್ತನು ಒಳ ಹೊರಗೆ ಬಳಿ ಬಹುತಾನಾಗಿ ಎರಡಭೇರಿ ಕಣುಗಿ ಸುರಂ ಮೇಲೇರಿ ಮುರ ಹರಡಿದ ಪಾಶಗಳೆಲ್ಲೆಲ್ಲೂ ಗಿರಿ ಕನ್ನಡದಲ್ಲಿ ಚಲಿಸರಿನ್ಯಾರು ಗೊತ್ತು ಕೋಮರ್ಯಾರ್ ಬಿದ್ದು ದ್ವಾರ ಸುತ್ತಿಲ್ಲವ ಸುಡುವರಿ ಲವಪಾರ ಇಷ್ಟರು ಸಹಸ್ರ ಸಂಖ್ಯೆಯಗಳನ್ನು ಎಂದು ಪಂಗಡಿ ಮರಿದಿರಿಪರ್ಯಾರು ದುರ್ಗಮ ದುರ್ಗ ಲಕ್ಷ್ಮೀರೋವಿಂದ ಪರಮಾತ್ಮದಲ್ಲದೆ ಇದನ್ನು ಹೋಗಲಿಕ್ಕೆ ಯಾರಿಗೂ ಸಾಧ್ಯ ಆ ದುರ್ಗಮ ದುರ್ಗವನ ಭೇದಿಸಿ ಪರಮಾತ್ಮ ಒಳಗೆ ಬರ್ತಾ ಇದ್ದಾನೆ ಆಗಲೇ ಪಾಂಚಜನ್ಯವನ್ನು ಕೈಯಲ್ಲೆತ್ತಿ ಪರಮಾತ್ಮ ಊದಿದ ಎಲ್ಲೆಡೆ ಘನಘೋರವಾಗಿರತಕ್ಕಂಥ ತುಮಲು ಉಂಟಾಯಿತು ಬ್ರಹ್ಮಾಂಡ ಕಟಾಹವೇ ಬಿರೆಯಿತೋ ಎಂಬಂತೆ ಪಾಂಚಜನ್ಯ ಹರಿಯೂದಿದ್ಯ ಪಾಂಚಜನ್ಯವನ್ನು ಊದಿದರೆ ಆ ಶಂಖವನ್ನ ಪಾರ್ಥನು ದೇವದತ್ತವಮ್ಮೊಳಗಿಸಿದ ಇತ್ತ ಕೃಷ್ಣನೋ ಪಾಂಚಜನ್ಯವನೆ ಊದಲು ಬಿರಿದುವ ಜಗ ಭಿತ್ತಿಗಳು ಆ ಜಗ ಭಿತ್ತಿಗಳು ಬಿರಿದುವ ದೈತ್ಯರ ಚಿತ್ತವೃತ್ತಿಯಲ್ಲಿ ಬಿತ್ತಿದುದು ಭಯಭಾರಿ ಬಿತ್ತಿದುದು ಭಯಭಾರಿ ದೈತ್ಯರ ಎತ್ತಣದೊಯ್ದಾಳಿಯನುತತಿ ಮುತ್ತಿರುವ ಯಾದವರ ಕಂಡು ಓಡಿದ ರುತಲಿ ಅಸುರರು ಪ್ರಾಣಭಯದಿಂದ ಓಡುತ್ತಿರುವಾಗ ಆ ಜಲದುರ್ಗದಲ್ಲಿ ಮಲಗಿದ್ದಾನೆ ಐದು ತಲೆಗಳುಳ್ಳ ಪಂಚಶಿರ ಮುರಾಸುರ ನಿದ್ರೆ ತೆಳಿದು ಸಿಡಿದದ್ದ ಬ್ರಹ್ಮಾಂಡ ಗರ್ಭವನ್ನು ಭೇದಿಸತಕ್ಕಂತಹ ಪಾಂಚಜನ್ಯ ಧನಿಯನ್ನು ಕೇಳಿ ಕಡಲೊಡಲ ಕಡಲೊಡಲ ನು ಕಡಲೊಡಲ ಒಡಪಾನಲನ ತೆರ ಕಡುಗಿ ಕಡುಗವ ಕೊಂಡು ಕರದಲ್ಲಿ ಬಿಡುಕುವವರ್ಯಾರ್ ಎಮ್ಮೊಡನೆ ತರಣಕ್ಕಿಳಿದ ಮಡುವಿ ನಿಮ್ ಹೊರನೆಗೆದು ಘರ್ಜಿಸಿ ಒಡನೆ ಹರಿ ಕಂಡಿದನು ಬೊಬ್ಬಿರಿದು ತುಡುಕಿದ ಚಕ್ರವನು ಶ್ರೀ ಹರಿ ತುಡುಕಿದ ಚಕ್ರವನು ಸುಡುವೆ ಲೋಕತ್ರಯವೆನಲು ಮಹಾಪ್ರಳಯವೇ ಪ್ರಾಪ್ತವಾಯಿತೋ ಎಂಬಂತೆ ಶ್ರೀಕೃಷ್ಣ ಸುದರ್ಶನ ಚಕ್ರವನ್ನು ಕೈಯಲ್ಲಿ ತುಡುಕಿ ಆ ಮುರಾಸುರನು ಹರಡಿದಂತಹ ಪಾಶಗಳನ್ನು ಹರಿದೊಗೆದಿದ್ದ ಆ ಮುರನ ಪಾಶಗಳನ್ನು ಹರಿದೊಗೆದು ಪ್ರಚಂಡ ವಿಕ್ರಮಿಯಾದ ಪರಮಾತ್ಮ ಕೃಷ್ಣ ಮುನ್ನುಗ್ಗತಕ್ಕಂತಹದ್ದನ್ನು ಕಂಡು ತನ್ನ ಐದು ಬಾಯಿಗಳನ್ನು ತೆರೆಯಿತ ಮುರಾಸುರ ತ್ರಿಲೋಕವನ್ನೇ ನುಂಗಿಬಿಡುವಂತೆ ಕೃಷ್ಣನ ಮೇಲೆ ಶೂಲವನ್ನೆತ್ತಿ ಅಡಗುತ್ತ ಗದೆಯನ್ನೂ ಎತ್ತಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿಕೊಂಡು ಬರ್ತಾ ಇದ್ದ ಆಗ ಭಗವಂತನು ತಮ ಪತಂತಿ ಗದಯಾ ಗದಾಗ್ರಜೋ ನಿರ್ಭಿಭೇದ ಸಹಸ್ರಧಾ ಉಮ್ಯ ಬಾಹುನ್ನ ಶಿರಾಂಸಿ ಚಕ್ರೇಣ ಜಹಾರ ಲೀಲೆಯ ಅಸುರ ನೆಸೆದಂತಹ ಗದೆಯನ್ನು ಪುಡಿ ಮಾಡಿ ತನ್ನ ಕೌಬೋದಿಕ ಮಹಾಗದೆಯನ್ನೆತ್ತಿ ಸಮಸ್ತ ದೇವತೆಗಳ ಈ ಲೀಲೆಯನ್ನು ಕಾಣುತ್ತಿರುವಂತೆ ಅದ್ಭುತವಾಗಿರತಕ್ಕಂಥ ತನ್ನ ಗದೆಯನ್ನ ಶತ್ರುಗದೆಯ ಪುಡಿ ಮಾಡಲಿಕ್ಕೆ ಉಪಯೋಗಿಸಿ ಚಕ್ರದಿಂದ ಆ ದೈತ್ಯನ ಶಿರವನ್ನು ಛೇದಿಸುತ್ತಾರೆ ಮುರಾಸುರನ ಪುತ್ರನಾದ ತಾಮ್ರ ಅಂತರಿಕ್ಷ ಶ್ರವಣ ವಿಭಾವಸು ನಭಸ್ವಾನ ಮೊದಲಾದವರು ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಬರ್ತಾರೆ ಕಡು ಮುಡಿದು ಜಡಜಾಂಬ ಚಂತ ಸುಡು ಬಚಾಕ್ರವ ಬಿಡಿದು ಕೈಯಲಿ ಕಡುಗಿ ಬಹಾರಕ್ಕ ಕಸರ ಸೇನೆಯ ಕೃಷ್ಣಾ ಜಯ ಜಯವೆಂದು ಅಮರಗಣ ಮುರಾಸುರನ ಮರಣ ವಾರ್ತೆ ಕೇಳುತ್ತಲೇ ನಡುಗಿದರಲ್ಲ ದೈತ್ಯ ಪ್ರಾಣಭಯದಿಂದ ಹೆದರಿ ಓಡ್ತಾ ಇದ್ದಾರೆ ಸಮಸ್ತ ದೇವತೆಗಳು ಸ್ತುತಿಗೈತಾ ಇದ್ದಾರೆ ಪರಮಾತ್ಮ ನಿನ್ನಿಂದ ಲೋಕ ಉಳಿಯಿತು ನಮ್ಮನ್ನು ಕಾಪಾಡಿದೆಯಾ ನಮ್ಮನ್ನು ರಕ್ಷಿಸಿದೆಯಾ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಜ್ಞಾನ ಬಂದ ಮೋಕ್ಷಗಳೆಂಬ ಅಷ್ಟ ಕಾರ್ಯವನ್ನ ತಾನೇ ಕೈಯಲ್ಲಿ ಎತ್ತಿಕೊಂಡಿರತಕ್ಕಂಥ ಹೇ ಸೃಷ್ಟೀಶ ಹೇ ಋಷಿಕೇಶ ಮುಚುಕುಂದು ಬರದ ನಮ್ಮನ್ನು ಕಾಪಾಡಿದೆಂಬುದಾಗಿ ಸ್ತೋತ್ರ ಮಾಡ್ತಾ ಇರತಕ್ಕಂಥ ಕಾಲ ಮುರಾಸುರನ ಯಾವ ಮರಣವಾರ್ತೆಯನ್ನು ಕೇಳುತ್ತಾನೆ ನರಕ ಪ್ರಾಜ್ಯೋತಿಷಪುರದ ಅಧಿಕಾರಿಯಾಗಿರತಕ್ಕಂಥ ನನ್ನ ಮಹಾನ್ ಮಂತ್ರಿ ಮುರಾ ಮಿತ್ರ ಅವನನ್ನು ಕೊಂದವರು ಯಾರು ಲಗ್ಗೆ ಹೆಚ್ಚಿಕೊಂಡು ದುರ್ಗಮವಾದ ದುರ್ಗಮನ್ನು ಭೇದಿಸಿ ಬರತಕ್ಕಂಥವರು ಯಾರು ಹೀಗ ಕೋಪದಿಂದ सर्व सर्वसेना सिद्धन बर्ता केरली खर्जित सुतन। शरदिने केरली घर्जी तलित शरदि जातम ते हर भी मुगिसरह ಕೆರಳಿ ಭರ್ಜಿಸ್ತಾ ಭೋಮಾಸುರ ನರಕಾಸುರ ತನ್ನ ಪರಮಮಿತ್ರನ ವಧಿಯನ್ನು ಕೇಳುತ್ತಲೇ ಶರದಿಜಾತವಾದಂತಹ ಪರ್ವತೋಪಾದಿರತಕ್ಕಂತಹ ಮದ್ದಾನಗಳನ್ನು ಮುಂದಕ್ಕೆ ತಾನಿಟ್ಟುಕೊಂಡು ಯಾದವ ಸೇನೆಯನ್ನು ಭೇದಿಸುತ್ತಾ ಒಂದಕ್ಕ ನುಗ್ಗುತ್ತಾ ಇದ್ದ ಶ್ರೀಕೃಷ್ಣನನ್ನ ಮುರಹರ ಎಂಬುದಾಗಿ ಸಮಸ್ತ ದೇವತೆಗಳು ಸ್ತೋತ್ರಗೈತಾ ಇರತಕ್ಕಂಥ ಕಾಲ ಭಗವಂತ ಹೇ ಕಾಣಿಸ್ತ ಸಮಸ್ತ ದೇವತೆಗಳು ಕೈ ಮುಗಿದ್ರು ನೀನ್ ಯಂಥಮ ಹೇ ದೇವಕಿ ನಂದನ ನಂದ ಕುಮಾರ ವಂದವನಾಚನ ಗೋಕುಲ ಚಂದ್ರಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಇಂದ್ರ ಸುತಾಂತ ಚರ್ಚ ಸುಂದರಿನಾಥೀನೋದರ ಮಂದರಧಾರ ಗೋವಿಂದೇ ಮತ್ಸ ಯೋಧ ವಿಧಾನೇದ ವಿತ್ರ ಜುರ್ಮುಖ್ಯ ಪೂರ್ವಸ್ವಕ ಮಂದರಧಾರಿ ಲೋಕವಿಧಾನಕ ದೇವರೆಣ್ಯಾ ಸೂಕರ ಊಪಕ ದಾನುಮ ಶ್ರೋ ಭೂಮಿ ವಿಧಾನಕ ಯಜ್ಞವರೇವಚಿ ಹಿರಂಡಕ ಶತ್ರು ಸದ್ಭಯಂತಕ ದೈವ ಸಂಬಂಧೋ ೇಶ ದೈತ್ಯಂತನ ಕಾರಣ ಸೂರ್ಜದಿ ಕ್ಷತ್ರಕುಲಾಂತಕ ಶಂಭು ವರೆಣ್ಯಾಘವ ರಾಘವಾಕ್ಷತ್ರವ ಜಾನಂತರ ಸುಂದರ ಊಪು ನಿವಲ್ಲ ಪಾಂಡವ ಬಂಧೋ ದೈತ್ಯಬೋಧಕುಲಾಂತ ವಿಕಲ್ಪ ಸ್ವೂಪವಿಧನ ಯುಗಾಲೆ ಆನಂದ ತೀರ್ಥಮೃತ ಹರಿಗಾಂಥ ಪಾಪ ಹರ ಶುಭ ನಿತ್ಯಾಂತ ಕೃಷ್ಣ ಲಕ್ಷ್ಮೀರಮಣ ಗೋವಿಂದ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಸತ್ಯಭಾಮೆಯಿಂದೊಡಗೂಡಿ ಗರುಡನ ಹೆಗಲನ್ನೇರಿ ಮೇರು ಪರ್ವತದ ಶಿಖರದಲ್ಲಿ ಮಿಂಚಿನ ಬಳ್ಳಿಗಳಿಂದೊಡಗೂಡಿದ ಇಂದ್ರಶಾಪ ಹಾಗೂ ಚಂದ್ರಮಂಡಲದಿಂದ ಶೋಭಿಸುವ ನೀಲಮೇಘದಂತೆ ಕಾಣತಕ್ಕಂಥ ಭಗವಂತ ನೋಡ್ತಾ ಇದ್ದ ನರಕಾಸುರ ಮದ್ದಾನೆಗಳನ್ನು ನುಗ್ಗಿಸಿಕೊಂಡು ಮುಂದಕ್ಕೆ ಬರತಕ್ಕಂಥದ್ದು ಆನೆಯನ್ನೇರಿ ಬಂದ ಕಪ್ಪು ದೇಹದ ನರಕಾಸುರನ್ನು ಕಂಡ ಕೃಷ್ಣ ಅನೇಕಾನೇಕ ಬಾಣಗಳನ್ನು ಏಕಕಾಲದಲ್ಲಿ ತನ್ನಡೆಗೆ ಹೊಡೆಯುತ್ತಾ ಇರತಕ್ಕಂಥ ದೈತ್ಯನ ಬಾಣಗಳನ್ನು ಧ್ವಂಸ ಮಾಡುತ್ತಾನೆ ನರಕಾಸುರ ಹೋ ಎಂಬುದಾಗಿ ಅಬ್ಬರಿಸಿ ಘರ್ಜಿಸಿ ಕೃಷ್ಣನ ಮೇಲೆ ಅರಗುತ್ತಾನೆ ಭಯಾನಕವಾಗಿರತಕ್ಕಂಥ ಕದನವುಂಟಾಯಿತು ಸಿಂಹರಾಜಗಳು ಭೂಮಿ ಆಕಾಶವನ್ನು ವ್ಯಾಪಿಸಿಬಿಟ್ಟು ಕದನವಾಯ್ತು ಅತಿ ಘೋರ ಯಮ ಸದನಕ್ಕೆ ಹೋದನು ಕ್ರೂರ ಕೃಷ್ಣದಲ್ಲಿ ಯುದ್ಧ ಮಾಡ್ತಾನ ಗರುಡ ಹತ್ತಿಗೆ ಹಿಂಗವಾಯ್ತಲ್ಲ ಗಜ ತು ಬಂದನು ಅಲ್ಲ ಕಂಡು ಕೆಂಡವಾದನು ಕಳಲಿದನು ಕೊಂಡು ಶಕ್ತಿಯನು ಗರುಡಗೆ ಸದನು ಆ ಗರುಡನೇ ಆಕ್ರಮಣ ಮಾಡ್ತಾ ಇದ್ದಾರೆ ಸೇನೆ ಮೇಲೆ ಮದ್ದಾಹ್ನಗಳಲ್ಲಿ ಮೇಲಿಂದ ಬಂದು ತನ್ನ ಯಾವ ಕಾಲುಗಳಿಂದ ಚಂಚುವಿನಿಂದ ಚುಚ್ಚಿ ಆಘಾತಗೈದು ಆನೆಗಳು ಪ್ರಾಣ ಭಯದಿಂದ ಓಡುತ್ತಾ ಇವೆ ಗರುಡನನ್ನೇ ಮೊದಲು ಕೋಲ್ತೇನೆಂಬುದಾಗಿ ಕಂಡು ಕೆಂಡವಾದನು ಕಡಗಿದನು ಕೊಂಡು ಶಕ್ತಿಯನು ಗರುಡಗೆಸರನು ಗಂಡ ಅದ ತುಂಡರಿಸಿದನು ಬಂಡ ಲೋಹದಗಿದನು ಲೋಹರಂಗದ ಕವಿಯನ್ನೆತ್ತಿ ಶ್ರೀ ಕೃಷ್ಣನ ಮೇಲೆ ಎಡಗಲಿಕ್ಕೆ ಬರ್ತಾ ಇದ್ದಾನೆ ಸುರಪ್ರವಿಂಹರಿ ಚೂರ್ಣಗೈದನು ಪಂಚಮ ನೆಸೆಯಲು ನರ ಕಥನಾಗ ಕೊಡಲೆಯನ್ನೆತ್ತಿ ಎಸೆಯುತ್ತಾ ಇದ್ದಾನೆ ಮೇಲೆ ಪಂಕ್ಷವ ನೆಸೆಯಲು ನರಕಟನಾಗ ಕರಬಾಲರಿ ಹರಿ ಕಡಿಗಿಡಲಾಗ ಸೋಮರ ಬೆಸಡಲು ಇಪ್ಪತ್ತೈದು ಮುರಿದನು ಬಾಣಲಿ ಮರೆಯು ತುಭೇರಿ ಕಹಳೆ ತುರಿ ಧಿರನು ತಲೆ ಬಲಗೊಂಡು ಚಂಭಾರಿ ಅಮರ ಋಸೇರಿ ಪುಷ್ಪವತೂರಿ ಜಯ ಹರಿ ಭಕ್ತರ ಅಗ ಸಂಹಾರಿ ಕಂಸ ಕುಟಾರಿ ಜಯ ಅಸುರಾರಿ ಲಯ್ಯುತೋರಿ ಪೊಲದಯ ಶೌರಿ ಜಯ ದೇವೆಂದರು ಸದನ ಕೃಷ್ಣ ಲಕ್ಷ್ಮೀರವಣಗೋವಿಂದ ಕನಕಾಸುರನ್ನು ಕಡಿದುಡಿದ್ದಾನೆ ಕಳಕ್ಕೆ ಸತ್ಯಭಾಮಾದೇವಿ ನೋಡುತ್ತಾಳೆ ಭೂದೇವಿಯಲ್ವಿ ಆಕೆ ಕರಗಿತು ಮನ ವತ್ಸ ಭೌಮ ಕಟ್ಟೆಯೊಡದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋಯಿಸಿ ಆ ಭೂದೇವಿಯ ಭಾಮಾದೇವಿಯ ನಾಭಿಯಲ್ಲಿ ಕಣ್ಣೀರ ಸರೋವರವಾಯಿತು ಜನ್ಮ ಜನ್ಮಾಂತರದ ಗಂಟು ಗರ್ಭದ ಗಂಟು ಹೊಸೆಯೊಂತೆ ಕಂಡಿತು ವತ್ಸಾ ಆ ಭೂದೇವಿ ರಕ್ತಸಿಕ್ತವಾಗಿ ಬಿದ್ದಂಥ ನರಕನ ದೇಹ ಶೋಭಿಸುವ ಕುಂಡಲಗಳೆಂದುಕ್ತವಾಗಿ ಪ್ರತ್ಯೇಕಿಸಲ್ಪಟ್ಟಂತಹ ಶಿರ ಇದನ್ನು ತಂದು ಬೆಳೆಯಲಿಟ್ಟು ಕಂದ ಎದಗತ್ತು ಕೊಡ್ತಾನೆ ನಿರ್ಮನಾದ ಶ್ರೀಹರಿ ಇದನ್ನು ಇದ್ದಾನೆ ಭೂದೇವಿ ಮುದ್ದಾಳು ಮಗನ ಡಗಿಸ ಪರಮಾತ್ಮಗೆ ಪಕ್ಷಪಾತ ಎಲ್ಲಿದೆ ಮಗ ನೀನು ಮಗನೆಂಬ ಪಕ್ಷಪಾತ ತೋರದೆ ನಿನ್ನನ್ನು ಶಿಕ್ಷಿಸಿದ್ದ ಲೋಕಹಿತಕ್ಕಾಗಿ ಪದ್ಮನಾಭ ನರಕಾಸುರನ ದೇಹವನ್ನು ಅಪ್ಪಿಕೊಂಡು ಭೂದೇವಿ ಅಳುತ್ತಾಳೆ ದಿವ್ಯವಾದಂತಹ ಶ್ರೀಹರಿಯ ಮಹಿಮೆಯನ್ನು ಕೊಂಡಾಡುತ್ತಾಳೆ ಹೇ ಪರಾತ್ಪರ ನಿಷ್ಪಕ್ಷಪಾತನಾಗಿ ನಿನ್ನ ಭಕ್ತರನ್ನು ಹಿಂಸಿಸ್ತಕ್ಕಂಥ ನನ್ನ ಮಗನನ್ನು ವಧಿಸಿದ್ದಿ ನಿನಗೆಲ್ಲ ದೋಷವಿದೆ ಸಜ್ಜನಡಿಗ ಸುಲಭರಿ ನಾವು ದುರ್ಜನುಡಿಗೆ ಹೇ ಹೇ ಗೋಪಾಲಕಾ, ಭೂದೇವಿ ಸ್ತೋತ್ರಗೈದು ಆ ಮಗಳ ದೇಹವನ್ನು ತಂದವನ ಪಾದಮೂಲದಲ್ಲಿಡುತ್ತ ಈ ಸಮಸ್ತ ಪ್ರಾಗಜ್ಯೋತಿಷ ಪುರವೆಲ್ಲ ನಿನ್ನದು ಸ್ವಾಮಿ ನನ್ನ ಮಗನ ಅಪರಾಧ ಕ್ಷಮಿಸಿ ಮುದಾಯಿತ ಆಗ ಶ್ರೀಹರಿ ಸತ್ಯಳಿಂದೊಡಗೂಡಿ ಪ್ರಾಗಜ್ಯೋತಿಷ ಪುರವನ್ನು ಪ್ರವೇಶ ಮಾಡ್ತಾ ಪರಮಾತ್ಮನಿಗೇನು ಬೇಕಾಗಿದೆ ಜಗವೆಲ್ಲ ಅವನದ್ದೇ ಅವನಿಗೆ ಕೊಡಬೇಕಾದ ಯಾರೂ ಏನೂ ಇಲ್ಲ ಭೂದೇವಿ ಸಮಸ್ತ ವಸ್ತುಗಳನ್ನು ತಂದು ಒಪ್ಪಿಸ್ತಾರೆ ಎಲ್ಲವೂ ಪರಮಾತ್ಮನದ್ದೇ ಅನಲ ಪಕ್ವವ ಗೈಸಿದ ಅನಲನಲಿ ಹೋಮಿಸೋ ತೆರಲಿ ಪರಮಾತ್ಮನ ಕೊಡಬೇಕಾದ್ದೇನು ಯಜ್ಞಕ್ಕಾಗಿ ಹವಿಷ್ಯಾನ್ನವನ್ನು ಸಿದ್ಧಗೊಳಿಸ್ತಾರೆ ಅದು ಅಗ್ನಿಯಲ್ಲೇ ಸಿದ್ಧಗೊಳಿಸಿದ್ದು ಪುನಃ ಅರ್ಪಿಸ್ತಕ್ಕಂಥ ಅಗ್ನಿ ಅವನಿಂದಲೇ ಎಲ್ಲವೂ ಅವನಿಗೆ ಅರ್ಪಿಸುತ್ತೇವೆ ಹಾಗೆ ಭೂದೇವಿ ಪಾದಕ್ಕೆರಗಿದಳು ಪರಮಾತ್ಮ ಮಣಿಪರ್ವತವನ್ನು ಹತ್ತಿ ಅಲ್ಲಿ ಆ ದಿವ್ಯವಾದಂತಹ ಮಣಿಯನ್ನ ಅಮೃತಗರವ ಮುತ್ತಿನ ಛತ್ರವನ್ನೂ ಕಂಡು ಅವುಗಳನ್ನು ಪಡೆದು ಇಂದ್ರ ಹಾಗೂ ವರುಣನಿಗೆ ಕೊಟ್ಟಿದ್ದ ಭೂದೇವಿಯು ತನ್ನ ಮಗನ ಮಗನಾದ ಭಗದತ್ತನನ್ನ ಶ್ರೀಕೃಷ್ಣನ ಪಾದಕ್ಕೆ ತಂದೊಪ್ಪಿಸಿ ಇವನ ಪಿತಗೈದ ಅಪರಾಧವನ್ನು ಎಣಿಸದೆ ಈ ದೀನನ್ನು ಕಾಪಾಡಬೇಕೆಂಬುದಾಗಿ ರತ್ನಕುಂಡಲಂಗಳನ್ನು ತಂದು ಆತನ ಪಾದಮೂಲದಲ್ಲಿಟ್ಟು ೇವಾ ನನ್ನ ಮಗ ನರಕಾಸುರ ಅದಿತಿಯ ಕುಂಡಲವನ್ನು ಅಪಹರಿಸಿದ್ದ ದೇವತೆಗಳಿಗೆ ಬಹಳ ಹಿಂಸೆಯನ್ನುಂಟು ಮಾಡಿದ್ದಾನೆ ಅನೇಕಾನೇಕ ಪಾಪಕರ್ಮಗಳನ್ನು ಮಾಡಿದ್ದಾನೆ ನಿನ್ನನ್ನು ಮರೆತು ಆದರೆ ಈ ದ್ವೇಷವನ್ನು ಸಾಧಿಸದೆ ಭಗದತ್ತನ್ನೀನೇ ಕಾಪಾಡಬೇಕು ಸ್ವಾಮಿ ಭಕ್ತ ರಘರ ಹೇ ದೇವೇವ ಭಕ್ತ ರಘ ಶಂಖ್ರ ದಾಧರಣಧರಣ ಸುಂನ ದೇವದೇವ ಕೃಷ್ಣ ಪಂಕಜನಾಭ ಪಂಕಜ ಹಾರಾ ಸಂಕರ್ಷಣ ಸಂಕರ್ಷಣ ಪರಮ ಪವಿತ್ರ ಭೂದೇವನ್ ತ ಸ್ವಾಮೀ ಅನುರುದ್ಧ ಸಂಕರ್ಷಣ ಪ್ರತ್ಯುಮನ ವಾಪುಲೇವಾ ನಾರಾಯಣ ್ರರ್ವಾವ್ಯಾಸ ಶಿವ್ಯಾೋತ್ತಮಾರಿ ಭಕ್ತ ಸುಪೋಷಾ ಸರ್ವೋತ್ತಾರಿ ಭಕ್ತ ಸುಪೋಷಾ ದೇವೇವರ್ತದ ಗಂಹರ ಮೇ ದೇವೇವರ್ತನಾ ೇವಂಖ್ರ ಗದಾಧರೇ ದೇವಶಂಕ್ರ ಗದಾಧರೇ ದೇವದೇವ ಸಿಂಹನಾ ಮೊಮ್ಮಗರನ್ನ ಕ್ಷಮಿಸಬೇಕೆಂಬುದಾಗಿ ಭಗವತ್ತಂತಂದು ಪಾದ ಸಮರ್ಪಿಸುವಂತ ಕಾಲ ಶ್ರೀಕೃಷ್ಣ ಪರಮಾತ್ಮನನ್ನೆತ್ತಿ ಮನ್ನಿಸ್ತ ಪ್ರಜ್ಯೋತಿಷಪುರದ ಅಧಿಕಾರವನ್ನ ಭಗದತ್ನಿಗೆ ಕೊಟ್ಟು ಅಮಾತ್ತಿರನ್ನ ಆಯಾಯ ಸ್ಥಾನದಲ್ಲಿರಿಸಿ ಅತಿ ವೈಭವದಿಂದ ನರಕಾಸುರಣ ಅಂಥಪುರವನ್ನು ಪ್ರವೇಶ ಮಾಡ್ತಾ ಎಂಥವರಿಗೂ ಹೋಗಲು ಸಾಧ್ಯವಿಲ್ಲದಿರತಕ್ಕಂಥ ಅಂತಃಪುರದೊಳಗೆ ಬಂದು ನೋಡಿದರೆ ಏನು ನೋಡಲಲ್ಲಿಯ ದೃಶ್ಯ ಒಬ್ಬರೇ ಇಬ್ಬರೇ ದೇವಾ ಹದಿನಾರು ಸಾವಿರ ಮಂದಿ ತರುಣಿಯರು ನರಕಾಸುರನ ಹಿಂಸೆಗೊಳಪಟ್ಟವರು ಅನ್ನ ಆಹಾರ ಕಾಶಾಯ ಕಾಷಾಯಂಬರಧಾರಿಗಳಾಗಿ ಜಪಮಾನೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಶ್ರೀ ಕೃಷ್ಣನನ್ನೇ ಸದಾ ಆಕಾರ ಚಿಂತಿಸ್ತಾ ಇದ್ದಾರೆ ಹರಿಹರದಿನ ಸಾವಿರ ಸುಧತಿಯರು ಹರಿಹರ ಯದಿನ ಸಾವಿರ ಕೃಷ್ಣ ದಿನ ಸಾವೀರ ಸುತ ಪಿ ಯು ಶ್ರೀಹರಿಯರು ಸುತ ಪದಕ ಪಿತ್ತರುದೇ ಪೊನೆ ಕೋಟಿ ಸ್ವರೂಪ ಕೃಷ್ಣ ಮದನ ಕೋಟಿ ಸ್ವರೂಪ ಹರಿಯ ಪದುಮ ಯರ್ವನು ಮನಿಷಿ ಮದನ ಕೋಟಿ ಸ್ವರೂಪ ಸಾಕ್ಷಾತ್ ಮನ್ಮಸ ಮನ್ಮಸ ರಾಜ ಶ್ರೀಹರಿ ಹದಿನಾರು ಸಾವಿರ ಮಂದಿ ಆ ಕಣ್ಣು ಸ್ತೋತ್ರ ಮಾಡ್ತಾ ಇದ್ದಾರೆ ಕೃಷ್ಣ ನಾವು ನರಕಾಸುರನಿಂದ ಅಪಹೃತರು ಕಣ್ಣೀರು ಹಾಕಿ ಕಾಲ ಕಳೆಯುತ್ತಾ ಇದ್ದೀರೋ ಸ್ವಾಮಿ ನಿನ್ನನ್ನೇ ಚಿಂತಿಸ್ತ ಅಸುರನಿಂದ ಅಪಹೃತರಾದ ನಮ್ಮನ್ನ ಇನ್ಯಾರು ಸ್ವೀಕರಿಸ್ತಾರೆ ಈ ಬಿರುದಿನನಿಗೆ ನಿಜವಾದರೆ ನಮ್ಮಂತಾ ದೀನರು ಹೀನರು ಇನ್ಯಾರಾದ್ರೂ ನನಗೆ ಸಿಕ್ಕಿದ್ದಾರೆ ಅನ್ಸ್ವಾಮಿ ಹೇ ಕರುಣಾಕರ ನಿನ್ನಲ್ಲಿ ಕರುಣೆ ಇರುವುದು ನಿಜವಾದ್ರಾವದಕ್ಕೆ ಪಾತ್ರರಲ್ಲೇ ಅನ್ ಸ್ವಾಮಿ ನಮಗೆಲ್ಲವೂ ನೀನೆ ತಂದೆ ತಾಯಿ ಗೂರು ಬಂಧು ಬಾಣಗನೇನೆ ತಂದೆ ತಾಯಿ ಗೂರು नम जीवक पति नहीं निंदी देह सुख सत्य मत्पे सत्पदे जगत्पदे नारायण ना सबर जीवरी नीने पति आगे उसुरिंद अपहृतर नम का काम ತಂದೆ ತಾಯಿ ಊರು ಬಂಧುಗಳ ಗನೇನೆ ಎಂದು ನಂಬಿದೆ ಸಿಂಧು ಶಯನತಾರು ಎಂದು ನಂಬಿದೆವ ಸಿಂಧು ಶಯನತಾರು ನಿನ್ನ ನೋಡಿದ ಧನ್ಯನಾದೇವ ನಿನ್ನ ನೋಡಿದ ನಂಬಿನ ಅನ್ಯ ದೈವಗಣ ನಿನ್ನ ನಂಬಿನ ಅನ್ಯ ದೈವಗಣ ಇನ್ನು ಬೇಡಲ ಯರಿ ಕೃಷ್ಣ ಯಮ ಉಧರಿತು ಇನ್ನು ಬೇಡಲ भने पर मनुस्थार नीरे नगरा था रामनाथ मदन कोटि स्वरूप हरिया ಪದುಮಗಂಧಿಯರನ್ನು ಮನ್ನಿಸಿ ವಿಧ ವಿಧ ದುಕೂಲ ರತ್ನಾಭರಣಗಳಿತ್ತ ಸ್ವಾಮಿಯ ತಕ್ಷಣ ನೀವೆಲ್ಲ ಮಂಗಳ ಸ್ನಾತೆಯರಾಗಿ ಬನ್ನಿ ಎಂಬುದಾಗಿ ಹೇಳ್ತಾ ಅಮೂಲ್ಯವಾದ ರತ್ನಾಭರಣ ವಸನಗಳನ್ನುವರಿಗೆ ಕೊಟ್ಟು ಅವರ ಇಚ್ಛೆಯಂತೆ ಅವರನ್ನ ವೈಭವದಿಂದ ದ್ವಾರಕ್ಕೆ ಕಳುಹಿಕೊಡತಾನೆ ಜಗತ್ಪತಿ ಆ ಪರಮಾತ್ಮನನ್ನೇ ಪತಿಯಾಗಿ ಆ ಸ್ವೀಕಾರ ಮಾಡಿರತಕ್ಕಂತಹ ನಾವು ಧನ್ಯರೆಂಬುದಾಗಿ ಹಿಗ್ಗಿದನು ಬಳಿಕ ಶ್ರೀಕೃಷ್ಣ ಪರಮಾತ್ಮನು ಸುಪ್ರತೀಕ ಅನ್ನತಕ್ಕಂತಹ ಮದ್ದಾನೆಯನ್ನ ಭಗದತ್ತನಿ ಕೊಟ್ಟವನಿಗೆ ಪ್ರಾಜ್ಯೋತಿಷಪುರದ ಪಟ್ಟವನ್ನು ಕರುಣಿಸಿದ ನಾಲ್ಕು ನಾಲ್ಕು ದಂತಗಳುಳ್ಳ ಅರವತ್ತು ಆನೆಗಳನ್ನು ಅಪಾರವಾದ ಸಂಪತ್ತನ್ನು ಗೆದ್ದು ಅದೆಲ್ಲವನ್ನ ದ್ವಾರಕ್ಕೆ ಕಳೆದುಕೊಡ್ತಾನೆ ಅದಿತಿ ದೇವಿಯ ಕುಂಡಲವನ್ನ ಆ ದೇವ ಮಾತೆಗೆ ಒಪ್ಪಿಸಲುಸ್ಕರವಾಗಿ ಸತ್ಯಭಾಮ ಸಹಿತವಾಗಿ ದೇವನಗರಿಯನ್ನು ಪ್ರವೇಶ ಮಾಡುತ್ತಾನೆ ಸಮಸ್ತ ದೇವತೆಗಳು ಸ್ವಾಮಿಯನ್ನು ಸ್ವಾಗತಿಸುತ್ತಾ ಅಮರಾವತಿಗೆ ಹೊರಟಂತಹ ಸತ್ಯ ೇವತೆಗಳು ಪಾದಕರಿಗೆ ಸ್ವಾಗತಿಸುತ್ತಾರೆ ದೇವನಗರಿಗಾದೇವ ಪೋರಡನು ದೇವನಗರಿಗ ದೇವ ಪೋರಡನು ದೇವರೋಡೆಯ ತೋರಿದ ನೋಡಲು ದೇವರೋಡೆಯ ತೋರಿದ ನೋಲ ದೇವನಗರಿ ಗಾದವ ಪೊರಡಲು ಹಾವಜನಯ ಉದಲು ಊದಲು ಹಾವಜನಯ ಪಾಠಜ ಮಹಾದ್ವಾರದಲ್ಲಿ ದಿವ್ಯ ಶಂಕರಾದವನ್ನು ಮಾಡುತ್ತಾ ತನ್ನ ಪರವನ್ನು ದೇವತೆಗಳಿಗೆ ಪರಮಾತ್ಮ ತಿಳಿಸಿದರೆ ೇವದು ಬಿ ಕಣು ಮೊಳಗುದಿರಲು ದೇವದು ಕಣು ಮೊಳಗುದಿರಲು ದೇವಗವಿ ಗಾದ ಕೃಷ್ಣ ದೇವ ಮಾಧರ ದೇವ ವೈಭವದಿಂದ ದೇವೇಂದ್ರನು ಬರಮಾಡಿಕೊಳ್ತಾನೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಅದಿತಿ ದೇವಿಯ ಪಾದ ಕರಗಿ ಆ ದಿವ್ಯ ಕುಂಡಲಗಳನ್ನಾಕೆಗೆ ಕೊಟ್ಟಾಗ ಹಿಂದೆ ತನ್ನಲ್ಲಿ ವಾಮನಾಗೆ ಅವತರಿಸಿ ತಮ್ಮ ಕುಲೋದ್ಧಾರವನ್ನು ಗೈದಂತಹ ದೇವತೆಗಳಿಗೆ ರಕ್ಷಣೆ ಒದಗಿಸಿದಂತಹ ಪುತ್ರನನ್ನು ಪರಸೆಳೆದು ಬಿಗಿದಪ್ಪಿನ ಉಂಡಾಡಿ ಹಣೆಗೆ ಮುತ್ತನೆಟ್ಟು ನೆತ್ತಿಯನ್ನೇವರಿಸಿ ಬೆನ್ನು ಸವರಿ ಆ ಮಾತೃಪ್ರೇಮವನ್ನು ತೋರುತ ಪರಮಾತ್ಮ ದೇವ ನಗರಿಯಲ್ಲಿ ಸಮಸ್ತ ದೇವತೆಗಳು ತಾವು ಧನ್ಯರೆಂದುಕೊಂಡರು ಅಂದು ಭಗವಾನ್ ಕೃಷ್ಣ ಸತ್ಯಭಾವೆಯಿಂದೊಡಗೂಡಿ ದೇವ ಬುದ್ಧ್ಯಾನವನವಾದ ನಂದನವನಕ್ಕೆ ಬರ್ತಾರೆ ಅಲ್ಲಿ ಭಾಮಾದೇವಿ ನೋಡಿದ್ರು ಕೃಷ್ಣ ಸ್ವಾಮಿ ಇಲ್ಲಿ ನೋಡಿದೀಯ तनकलू कंु केरियद सुंदरवाल अमृतवे स्रविस हवड़े बेर मंत फलगर दिव्य सुगंध युक्तवारी श्रीहरी रोण पारीजात श्री हरी नोण पारीजात ಹರಿ ನೋಡು ಪಾಣಿ ಶ್ರೀ ಹರಿ ನೋಡು ಪಾರಿಜಾತ ತರುವ ತರುವ ನಾರ ಪಾರಿ ತರುವ ನಾರ ಪಾರಿಜಾತ ಈ ಸುರ ಪಾರಿಜಾತವನ್ನು ಈ ತರುವ ನಾವು ಈಗಲೇ ತರೋಣ ಅದನ್ನ ಭೂಲೋಸಕ್ಕೊಂಡು ಸಾರಿ ನಿನ್ನ ಪದ ಅರ್ಚಿಪೆ ಪುಷ್ಪದಿಯು ಸಾರಿ ನಿನ್ನ ಪದ ಅರ್ತಿಪೆ ಪುಷ್ಪದಿ ಧಾರುಣಿಯಳು ಅತಿ ಧನ್ಯಳೆ ನಿಪೇಣ ಅತಿ ಧನ್ಯಳೆ ಮೀರೆ ವಚನ ಕೃಷ್ಣ ನಿರ ನಿಮ್ಮ ವಚನವ ಗಿರಿಧಾರಿ ತೋರಿ ಪ್ರೇಮ ತರು ತರು ವ್ಯಾಪಾರಿ ಪಾರಿಜಾತ ತರು ಪಾರಿಜಾತರು ವಾದಿ ಪಾರಿದಾತ ವೃಕ್ಷ ನನ್ನ ಅರಮನೆಯ ಮುಂದಿದ್ದರೆ ನಿತ್ಯವೂ ದಿವ್ಯವಾಗಿರತಕ್ಕಂಥ ಪುಷ್ಪಗಳಿಂದ ನಿನ್ನ ಪಾದವನ್ನು ರಚಿಸಿ ನಾನು ಧನ್ಯಾಗುತ್ತೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಭಾವ ಅತಿಥಿಗಳಾಗಿ ನಾವಿಲ್ಲಿಗೆ ಬಂದಿರತಕ್ಕಂಥವರು ಇದು ದೇವಲೋಕಕ್ಕೆ ಸೇರಿದಂತಹ ತರುವನ್ನು ನಾವು ನೀನೀ ತರುವನ್ನು ತರುವ ಅಂತ ಹೇಳ್ತಿ ಆದ್ರೆ ದೇವತೆಗಳು ಇದನ್ನು ಕೋಪಿಸಿಕೊಂಡ ಮಿತ್ರರ ವಸ್ತುವನ್ನು ನಾವು ಅಪಹರಿಸಿದವು ಅಂತಕ್ಕಂಥ ಅಪವಾದನ ಬರಬಹುದು ಆದ್ರಿಂದ ಬೇಡ ಅಂತ ಹೇಳ್ತಾನೆ ಕೃಷ್ಣ ನಿನ್ನ ವಚನವನ್ನು ನಾನೆಂದೂ ಮೀರಲಿಲ್ಲ ಇದೊಂದು ನನ್ನ ಆಸೆಯನ್ನು ಪೂರ್ಣ ಮಾಡಬೇಕು ಅಂತ ಈ ಪ್ರಕಾರ ಕೇಳುತ್ತದೆ ಕೃಷ್ಣ ಪರಮಾತ್ಮ ತಾನೇ ಹಾಕಿದ ನಿಯಮವನ್ನು ತಾನು ಹೇಗೆ ಮೀರಿ ಅದು ಇದು ಧರ್ಮವಲ್ಲ ಇಂದ್ರನೇ ಕೊಟ್ಟದ್ದನ್ನು ನಾನು ಹೇಗೆ ಪಡೆಯಲಿ ಆಗ ಹೇಳ್ತಾಳೆ ಸ್ವಾಮಿ ಸಮಸ್ತ ಲೋಕದ ವಸ್ತುಗೆ ನೀನೇ ಒಡೆಯನಲ್ವೇ ನಾನೀ ಪಾರಿಜಾತ ಸುಮ ತರುವನ್ನು ಬಯಸಿದ್ದೇನೆ ಯಾಕೆ ನನಗೋಸ್ಕರ ಇದರಿಂದ ನಿನ್ನನ್ನು ಪೂಜಿಸಬೇಕು ಅಂತಕ್ಕಂಥ ಉದ್ದೇಶ ಆದ್ರಿಂದ ಹೇಗಾದ್ರೂ ಇದನ್ನ ನೀನು ಕೊಂಡು ಹೋಗಲೇಬೇಕಲ್ಲ ಎನ್ನಳಾಗಿ ಶ್ರೀಹರಿ ಭಾಮೆಯ ಮಾತನ್ನು ವನ್ನಿಸ್ತಾ ಆ ಪಾರಿಜಾತ ತರುವನ್ನ ಕಿತ್ತು ಗರುಡನ ಹೆಗರನ್ನು ಇಡ್ತಾ ಕಂಡ ವೇದಾನ ಪ್ರಚಂಡ ಹರಿಯ ಈ ದಿವಿದೇವ ಕಾರ್ಯವನ್ನು ಕಂಡರಾವನ ಪಾಲಕರು ಇದನ್ನು ನೋಡಿದವರೆ ಓಡೋಡಿ ಬಂದು ಇಂದ್ರಗರುಹಿದರು ಕೃಷ್ಣನು ಇಂದಿರೆಯ ನೋಡಗೂಡಿ ಸುರಪಾರಿತಾತವನೊವನೋ ಇದನ್ನ ಎತ್ತುಕೊಂಡು ಹೋಗ್ತಾ ಇದ್ದ ಇದರ ಜೊತೆಗೆ ನಮ್ಮ ದೇವಲೋಕದ ಹಕ್ಕವೆಲ್ಲವೂ ಹೋಗ್ತದೆ ಇದನ್ನು ತಿಳಿದಾ ಕ್ಷಣವೇ ಕುಪಿತನಾದ ಇಂದ್ರ ಆ ದೇವೋತ್ತಮನು ಕೂಡ ಹರಿಯ ಮಹಿಮೆಯನ್ನು ತಿಳಿಯದಾಗ ಆಶ್ಚರ್ಯದಿಂದ ಕೃಷ್ಣ ಈ ಕಾರ್ಯದೈದನೆ ಎಂಬುದಾಗಿ ದೇವಸೇನೆಯ ಜೊತೆಗೆ ಬಂದು ಮುಟ್ಟುತ್ತಾನೆ ಶ್ರೀಕೃಷ್ಣನಿಗೂ ಇಂದ್ರನಿಗೂ ಅಷ್ಟ ದಿಕ್ಪಾಲಕರಿಂದೊಡಗುಡು ಭೀಕರವಾದ ಕದನ ಆಯಿತು ಶ್ರೀಹರಿಯ ಅನಂತ ವೀರ್ಯ ಆ ವಿಕ್ರಮಕ್ಕೆ ದೇವತೆಗಳು ಸೋತಿದ್ದಾರೆ ದೇವೇಂದ್ರನ ಅಧಿಕಾರದಿತ್ತವನೇ ಭಗವಾನ್ ಕೃಷ್ಣ ಇವನ ಲೀಲೆಯನ್ನರಿಯದೆ ವಿಕಾರಕ್ಕೆ ವಶನಾಗಿರತಕ್ಕಂಥ ಇಂದ್ರನು ತಾನು ಸೋತು ಅದಿತಿಯಿಂದೊಡಗೂಡಿ ಬಂದು ಭಗವಂತನ ಪಾದಕ್ಕೆರಗಿತ ಕೃಷ್ಣ ನಿನ್ನ ನರಳೀಲು ಏನು ವಿಚಿತ್ರ ಕ್ಷಣ ಮಾತ್ರದಲ್ಲಿ ನೀನು ದೇವದೇವೋತ್ತಮನೆಂಬುದಾಗಿ ಸ್ವಾಗತಿಸಿ ನಿನ್ನನ್ನು ಗೌರವಿಸಿದವ ನಾನು ನಿನ್ನೆಂದಲೇ ಅಧಿಕಾರ ಸುಖಭೋಗವನ್ನು ಪಡೆದವನಾದರೂ ಅಹಂಕಾರದಿಂದ ನಿನ್ನನ್ನು ಎದುರಿಸಿದ್ದೇನೆ ಹಾಗಾದ್ರೆ ನಮ್ಮನ್ನ ಈ ವಿಕಾರಕ್ಕೆ ಒಳಪಡಿಸಿದವ ನೀನೇ ನಮ್ಮೊಳಗಿದ್ದು ನಾನಾ ರೀತಿಯ ಕಾಮಕ್ರೋಧಾರಿಗಳು ತಂದಂಥವ ನೀನು ತಂದೆ ನನ್ನ ಅಪರಾಧ ಕ್ಷಿಪಿಸು ಈ ಪದವಿಗೆ ನೀನು ನನ್ನ ತಂದೆ ನೀನೇ ನನ್ನ ತಂದೆ ನನ್ನ ಕಾಮಕ್ರೋಧ ವಿಕಾರಿಗಳ ತಂದೆ ನೀನೇ ನನ್ನ ತಂದೆ ನೀ ತಂದೆ ನಾ ಬಂದೆ ತಂದೆ ನೀ ತಂದೆ ನಾ ಬಂದೆ ತಂದೆ ಪುರುಂದ್ರದಾಸಗಳ ಎಲ್ಲ ವಿಕಾರಗಳನ್ನು ಎಲ್ಲ ವಿಧವಾದಂತಹ ಜೀವಿಯ ಚೇಷ್ಟೆಗಳನ್ನು ಪರಮಾತ್ರೆ ನಡೆಸುವ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ತ ನಾಲ್ಕು ಲಕ್ಷ ಯೋನಿಗಳಲ್ಲಿ ತಂದೆ ನೀ ತಂದೆ ನಾಮಂದೆ ತಂದೆ ತಂದೆ ಕಾಮದಲ್ಲಿ ತಂದೆ ಕ್ರಲಿ ತಂದೆ ನಮ್ಮ ವಿಕಾರದಲ್ಲಿ ತಂದಿರತಕ್ಕಂಥ ನೀನು ಹೀಗಂದು ಮಹೇಂದ್ರನು ಪರಮಾತ್ಮ ಪಾದಕ್ಕೆರಗಿ ಸಕಲ ಸರ್ವಸ್ತುಗಳನ್ನು ಕೊಟ್ಟು ಗೌರವದಿಂದ ಕಳುಹಿಸಿಕೊಡ್ತಾನೆ ಆ ದೈತ್ಯನನ್ನ ಮರ್ದಿಸಿ ಭಕ್ತರನ್ನು ಕಾಪಾಡಿ ಲೋಕಕ್ಕೆ ಸಾಧಕರಿಗೆ ಸಾಧನೆ ಮಾಡಿ ದಿವ್ಯ ಜ್ಞಾನ ಹೊಂದಲು ಅನುಕೂಲ ಒದಗಿಸಿ ಸಾಧುಗಳನ್ನು ಪರಿತ್ರಾಣ ಮಾಡಿರತಕ್ಕಂಥ ಪರಮಾತ್ಮನು ಅತಿ ವೈಭವೋಪೇತವಾದಂತಹ ಕ್ರಮದಿಂದ ದ್ವಾರಾವತಿಯನ್ನು ಪ್ರವೇಶ ಮಾಡ್ತಾ ಆಗ ಸಮಸ್ತ ದ್ವಾರಕ್ಕೆ ಅಲಂಕರಿಸಿದರು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಸ್ವಾಗತಿಸಲೋಸ್ಕರವಾಗಿ ಸಮಸ್ತಾತನ ರಾಣಿಯರು ಪುರಜನರು ಪರಿಜನರು ಸಿದ್ಧರಾದರು ಸತ್ಯಭಾಮಾದೇವಿ ರುಕ್ಮಿಣೀ ದೇವಿಯರಿಂದೊಡಗೂಡಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮರನ್ನು ಕರೆದೊಯ್ದು ಮಂಗಳ ಸ್ನಾನಗೈಸಿ ನಾನಾ ವಿಧವಾದಂತಹ ದಿವ್ಯ ವಸ್ತುಗಳನ್ನಾತನ್ನ ಪಾದದ ಮೇಲಿಟ್ಟು ಭಗವಂತನನ್ನಲಂಕರಿಸಿ ಊರಲ್ಲೆಲ್ಲ ವಿಜಯೋತ್ಸವವನ್ನು ಆಚರಿಸಿ ಮನೆ ಮನೆಯಲ್ಲಿ ತಾನೇ ದೀಪಗಳನ್ನು ಬೆಳಗಿಸಿ ಎಲ್ಲೆಡೆ ಸರ್ವಾಲಂಕಾರವನ್ನು ಗೈದು ಆ ಪರಮಾತ್ಮ ತಮವನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನೇ ಎಲ್ಲೆಡೆ ಹಬ್ಬಿರ್ತಕ್ಕಂಥ ಆ ಹಬ್ಬಿಸಿದ ದಿವ್ಯ ಮಹಿಮೆಯನ್ನು ತೋರ್ತಾರೆ ಆ ದುಷ್ಟಶಕ್ತಿಯ ಮೇಲೆ ವಿಜಯ ಸಾಧಿಸಿದಂತಹ ಮಹಾನ್ ಪರ್ವಕಾಲವೇ ದೀಪಾವಳಿ ಎಲ್ಲೆಡೆ ಆ ದೀಪಗಳು ಬೆಳೆಯುತ್ತಾ ಇದ್ದಾರೆ ಬೆಳಗುತ್ತಾ ಇದ್ದಾರೆ ಇದನ್ನು ಹೇಳ್ತಾರೆ ಜ್ಞಾನಿಗಳು ಜ್ಞಾನದ ಆತ್ಮ ಜ್ಞಾನದ ಬೆಳಕ ಜ್ಞಾನದ ಬೆಳಕ ಜ್ಞಾನದಿ ಅಜ್ಞಾನ ಪ್ರಮವನಿ ನಾಡು ಜ್ಞಾನದ ಬೆಳಕ ಈ ದೀಪಾವಳಿಯ ಅರ್ಥವೊಂದು ಅನುಸಂಧಾನಗೈದು ಆ ಜ್ಞಾನಾನಂದ ಮೂರ್ತಿಯಾದ ಕೃಷ್ಣನ ಚಿಂತನೆ ಉಪಸಂಹಾರ ಮಾಡುವ ಕಾಯೇ ನಮಾಚಾವನ ಸೇರಿವೇರುವ ಬುದ್ಧಾತ್ಮನಾಮ ಸ್ವಭಾವಾರ್ಥ ಪ್ರಮಾರಣ ಗೋವಿಂದ